ಶ್ರೀ ಗುರುಭ್ಯೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಭಗವಾನ್ ವೇದವ್ಯಾಸ ಮಹರ್ಷಿ ಶಿವ ಮಹಾಪುರಾಣದ ಒಂದನೆಯ ವಿದ್ಯೇಶ ಸಮಿತಿಯನ್ನು ಈಗಾಗಲೇ ನೋಡಿ ಬಳಿಕ ನಾವೀಗ ಎರಡನೇದಾದ ರುದ್ರ ಸಮಿತಿಯಲ್ಲಿ ಇದ್ದೇವೆ ಅದರಲ್ಲಿ ಮೊದಲನೆಯ ಸೃಷ್ಟಿಖಂಡ ರುದ್ರ ಸಮಿತಿಯಲ್ಲಿ ಅದರಲ್ಲಿ ಹದಿಮೂರನೇ ಅಧ್ಯಾಯ ಐವತ್ತ್ ಮೂರು ಶ್ಲೋಕಗಳು ಈಗಾಗಲೇ ನೋಡಿದ್ದೇವೆ ಅದರಲ್ಲಿ ಶಿವನ ಧ್ಯಾನ ಆವಾಹನ ಆಸನ ಪರಿಕಲ್ಪನೆವರೆಗೆ ನೋಡಿದ್ದೇವೆ ತದನಂತರ ಮುಂದಿನ ಉಪಚಾರಗಳ ಬಗ್ಗೆ ಇಲ್ಲಿಗ ಹೇಳ್ತಾ ಇದ್ದಾರೆ ಐವತ್ನಾಲ್ಕನೇ ಶ್ಲೋಕ ಚತುರ್ಥ್ಯಂತ ಸರ್ವಂ ಕುರ್ಯಾ ಯಥಾಕ್ರಮಂ ತತಃಪಾದ್ಯಂ ಪ್ರದ ಜ್ಞಾ ವೈ ಶಂಕರಸ್ಯ ಚ ಎಲ್ಲವನ್ನೂ ಯಥಾಕ್ರಮವಾಗೂ ಚತುರ್ಥ್ಯಂತವಾದ ನಾಮಪದವನ್ನು ಉಚ್ಚರಿಸಿ ಉಪಚಾರ ನಡೆಸಬೇಕು ವಾಮದೇವಾನ್ಮಃ ಇ ಅಧ್ಯಮ ಸಮ್ಯಾ ಹೋಂ ಜ್ಯೇಷ್ಠಾನ್ಮ ಇ ಪಾಧ್ಯಮ ಆ ರೀತಿಯಾಗಿ ತತಶ್ಚಾಚಮನಂಕ ಶಂಭವೆ ಪರಮಾತ್ಮನೆ ಪಶ್ಚಾಚ ಪಂಚಭರ್ದ್ರವ್ಯೈ ಸ್ನಾಪಯೇ ಶಂಕರ ಮುದ ಬಳಿಕ ಶಂಭುವಿಗೆ ಆಚಮನವನ್ನು ಒಪ್ಪಿಸಿ ಸಂತೋಷದಿಂದ ಶಂಕರನನ್ನು ಪಂಚಾಮೃತ ಅಭಿಷೇಕ ಮಾಡಬೇಕು ಐದು ಅಮೃತಮಯವಾದ ಅಥವಾ ಅಮೃತ ಸ್ವರೂಪವಾದಂತಹ ಅಮೃತ ತುಲ್ಯವಾದಂತಹ ದ್ರವ್ಯಗಳಿಂದ ಅಭಿಷೇಕ ಪಂಚ ಅಮೃತ ದ್ರವ್ಯ ಪಂಚಾಮೃತ ದ್ರವ್ಯಗಳು ಯಾವುದಲ್ಲ ದಿ ಗೋ ಕ್ಷೀರ ಗೋದಧಿ, ಮಧು ಸರ್ಪಿ ಶರ್ಕರ ಇದು ಅಂದರೆ ಹಾಲು ಮೊಸರು ಆಮೇಲೆ ಗೋಕ್ಷೀರ ಗೋದಧಿ ಆಮೇಲೆ ಮಧು ಅಂದರೆ ಜೇನು ಸಕ್ಕರೆ ಸರ್ಪಿ ಅಂದರೆ ತುಪ್ಪ ಹೀಗೆ ಇವು ಗೋಘೃತ ಗೋಕ್ಷೀರ ಗೋಧಧಿ ಮೂರು ಗೋವಿನದಿ ಉತ್ಪನ್ನಗಳು ಗೋಘೃತ ಅಂದರೆ ದನದ ತುಪ್ಪ ಗೋದಧಿ ದನದ ಮೊಸರು ದನದ ಹಾಲಿನ ಮಾಡಿದ್ದು ಗೋಕ್ಷೀರ ದನದ ಹಾಲು ಆಮೇಲೆ ಎರಡು ಸಕ್ಕರೆ ಮತ್ತು ಜೇನ್ ಜೇಂತುಪ್ಪ ಇದೂ ಪಂಚಾಮುತ ದ್ರವ್ಯಗಳು ಅಂತೇಳಿ ಇವುಗಳಿಂದ ಅಭಿಷೇಕ ಮಾಡಬೇಕು ವೇದಮಂತ್ರೈರ್ಯಥಾ ಯೋಗ್ಯಂ ನಾಮಭಿರ್ವಾಸಮಂತ್ರಕೈ ಚತುರ್ಥ್ಯಂತಪದೈರ್ಭಕ್ತಿಯ ದ್ರವೇಣ್ಯ ದ್ರವ ದ್ರವ್ಯಾಣ್ಯಾವ ಅರ್ಪಯೇತ್ ತವ್ಯಾವ ಅರ್ಪೇತು ತದಾ ತನಗುಚಿತವಾದ ವೇದಮಂತ್ರಗಳಿಂದಾಗಲಿ ವೇದಮಂತ್ರೈ ಯೋಗ್ಯಂ ನಾಮಭರ್ವಾ ಸಮೇ ಚತುರ್ಥ್ಯಂತವಾದ ಶಿವನ ನಾಮ ಮಂತ್ರಗಳಾಗಲಿ ಇವುಗಳಿಂದ ಚತುರ್ಥ್ಯಂತಪದೈರ್ಭಕ್ತಿಯ ಭಕ್ತಿಯಿಂದ ದ್ರವ್ಯ ದ್ರವ್ಯಾ ಅರ್ಪೇತ್ತ ಶಿವನಿಗೆ ದ್ರವ್ಯಗಳನ್ನು ಸಮರ್ಪಿಸಬೇಕು ತಥಾಭಿಲಷಿ ದ್ರವ್ಯಮರ್ಪೇತ್ ಶಂಕರೋಪರಿ ತತ್ಚ ವಾರುಣಂ ಸ್ನಾೀಯ ಶಿವಯ ವೈ ಅಂತೆ ತನಗಿಷ್ಟವಾದ ವಸ್ತುವಿನಿಂದ ಶಂಕರದ ಮೇಲೆ ಅಭಿಷೇಕವನ್ನು ಮಾಡಬೇಕು ತನಗೆ ಯಾವ್ದು ಇಷ್ಟವಾದ ದ್ರವ್ಯಗಳಿವೆ ಅಂತಹ ದ್ರವ್ಯಗಳನ್ನು ಪರಮೇಶ್ವರಿನಿಂದ ಸಮರ್ಪಣೆ ಮಾಡುವಂಥದ್ದು ಅಭಿಷೇಕ ಮಾಡುವಂಥದ್ದು ತತಶ್ಚ ವಾರುಣಂ ಸ್ನಾನಂಕರಣೀಯಂ ಶಿವಾಯ ವೈ ಬಳಿಕ ವಾರುಣ ಅಂದರೆ ಶುದ್ಧೋದಕದಿಂದ ವರುಣ ಅಂದರೆ ಜಲಾಧಿದೇವತೆ ನೀರಿನ ಅಧಿದೇವತೆ ಹಾಗಾಗಿ ಶುದ್ಧ ಜಲದಿಂದ ಶಿವನಿಗೆ ಸ್ನಾನ ಮಾಡಿಸಬೇಕು ಇನ್ನೊಂದು ಕ್ರಮದಲ್ಲಿ ಒಂದೊಂದು ಈ ಪಂಚಾಮೃತಗಳ ಅಭಿಷೇಕ ಮಾಡುವಾಗಲೂ ಕೂಡ ಒಂದಾದ ನಂತರ ಶುದ್ಧ ಜಲ ಪ್ರತಿ ಬಾರಿ ಕೂಡ ಮಾಡುವಂತಹ ಒಂದು ಕ್ರಮ ಇದೆ ಶುದ್ಧ ಜಲಾಭಿಷೇಕ ಉದಾಹರಣೆಗೆ ಈಗ ಹಾಲು ಹಾಲಿನ ಅಭಿಷೇಕ ಕ್ಷೀರಾಭಿಷೇಕ ಆದ ನಂತರ ಪುನಃ ಶುದ್ಧೋದಕ ಅಭಿಷೇಕ ಅದಾದ ನಂತರ ದಧಿ ಮೊಸರಿನ ಅಭಿಷೇಕ ಮಾಡಿದರೆ ಅದಾದ ನಂತರ ಮತ್ತೆ ಶುದ್ಧೋದಕ ಈ ರೀತಿ ಮಾಡುವ ಕ್ರಮ ಕೂಡ ಇದೆ ಇಲ್ಲಿಗ ಪಂಚಾಮೃತಗಳ ಅಭಿಷೇಕ ಆದ ನಂತರ ವಾರುಣ ಅಭಿಷೇಕ ಅಥವಾ ಶುದ್ಧ ಶುದ್ಧವಾದ ಉದಕ ನೀರಿಂದ ಜಲ್ ಅಭಿಷೇಕ ಜಲಾಭಿಷೇಕ ಮಾಡಿಸಬೇಕು ಶಿವನಿಗೆ ಸ್ನಾನವನ್ನು ಮಾಡಿಸಬೇಕು ಅಂತೇಳಿ ಹೇಳ್ತಾರೆ ಸುಗಂಧಂ ಚಂದನ ದದ್ಯಾ ಅನ್ಯಲೇಪಾನಿ ಯತ್ನತಃ ಸಸುಗಂಧ ಜಲೆಯವ ಜಲಧಾರಾ ಪ್ರಕಲ್ಪೇದ ಸುವಾಸನಾ ಪೂರಿತವಾದ ಚಂದನವನ್ನು ಮತ್ತು ಇತರ ಲೇಪಗಳನ್ನು ಪ್ರಯತ್ನಪೂರ್ವಕವಾಗಿ ಒಪ್ಪಿಸಿ ಸುಗಂಧಪೂರಿತವಾದ ನೀರು ಧಾರಾಕಾರವಾಗಿ ಬೀಳುವಂತೆ ಮಾಡಬೇಕು ಜಲಧಾರಾಂ ಸುಗಂಧ ಜಲೇನೈವ ಜಲಧಾರಾಂ ಪ್ರಕಲ್ಪೇತ್ ವೇದಮಂತ್ರೈ ಷಡಂಗೈರ್ವಾ ನಾವು ಅಭಿರುದ್ರ ಸಂಖ್ಯೆ ಜಥಾವಕಾಶಂ ತಾಂ ದತ್ತ ವಸ್ತ್ರೇಣ ಮಾಾರ್ಜೆಯೇತ್ ತನಗೆ ಅವಕಾಶವಿದ್ದಂತೆ ವೇದ ಮಂತ್ರಗಳಿಂದಲಾಗಲಿ ಅಥವಾ ಶಿಕ್ಷಾದ ವೇದಾಂಗಗಳಿಂದಾಗಲಿ ಅಥವಾ ನಾಮಮಂತ್ರಗಳಿಂದಾಗಲಿ ಹನ್ನೊಂದು ಸಲ ಜಲಧಾರೆಯಿಂದ ಅಭಿಷೇಕ ಮಾಡಿದ ಬಳಿಕ ಬಟ್ಟೆಯಿಂದ ಒರೆಸಬೇಕು ಶಿವಲಿಂಗವನ್ನು ಪಶ್ಚಾದಾಚಮನಂ ದದ್ಯಾತ್ ತೋ ವಸ್ತ್ರ ಸಮರ್ಪಯು ತಿಲಾಶ್ಚ ತಿಲಾಶ್ಚವ ಜವಿದಿಗೋ ಧೂಮಾ ಮುದ್ಗಮಾಶ ಅನಂತರ ಆಚಮನವನ್ನು ಪಶ್ಚಾತ್ ಆಚಮನ ಇತ್ತು ಕೊಟ್ಟು ತಥೋ ವಸ್ತ್ರ ಸಮರ್ಪಯಿತು ಆ ವಸ್ತ್ರವನ್ನು ಸಮರ್ಪಿಸಬೇಕು ತಿಲಾಶ್ಚವ ಜವಾ ಆಮೇಲೆ ತಿಲಾಹ ಅಂದರೆ ಎಳ್ಳುಗಳು ಎಳ್ಳು ಎಳ್ಳಿನ ಕಾಡುಗಳು अथवा आम जव जवे गोधि अथवा गोधूम गो अंदर गोधि गोधुवे अंत हेल्त मुद्द माषका मुद्ग माष उद् अर्पणीय शिवाय मंत्रेना विधैरपी ಇವುಗಳನ್ನು ನಾನಾ ವಿಧವಾದ ಮಂತ್ರಗಳನ್ನು ಶಿವನಿಗೆ ಸಮರ್ಪಿಸಬೇಕು ತತ ಪುಷ್ಪಾಣಿಧ್ಯ ಪಂಚಾಸ ಆಯ ಮಹಾತ್ಮನೇ ಬಲಿಕ ಸದ್ಯೋಜಾತಾದಿ ಪಂಚಮುಖ ಪಂಚಮುಖಗಳುಳ್ಳಂತಹ ಆ ಮಹಾತ್ಮನ ಒಂದೊಂದು ಮುಖಕ್ಕೂ ಪ್ರತಿ ವಕ್ತಂ ಯಥಾಧ್ಯಾನ ಯಥಾ ಯೋಗ್ಯಾಭಿಲಾಷ್ಯಾನಕ್ಕೆನುಸಾರವಾಗಿ ಮತ್ತು ಆಯಾ ಅಭಿಲಾಷೆಗಳಿಗೆ ಅನುಗುಣವಾಗಿ ಹೂವುಗಳನ್ನು ಸಮರ್ಪಿಸಬೇಕು ಕಮಲೈಶ್ ಶತಪತ್ರೈಶ್ಚ ಶಂಖಪುಷ್ಪೈಪರೈಸ್ತಾ ಕುಶಪುಷಪೈತ್ತೂರೈರ್ಮಂದಾರೈರ್ದ್ರೋಣಸಂಭವೈ ತುಳಸೀಪತ್ರೈರ್ಬಿಲ್ವತ್ರೈರ್ ವಿಶೇಷ ಪೂಜೆತ್ಪರ್ಯಾ ಭಕ್ತಿಯ ಶಂಕರ ಭಕ್ತವತ್ಸಲ ಸರ್ವಾಭಾವೇ ಬಿಪತ್ರಮರ್ಪಣೀಯ ಶಿವಾಯವೈ ಅಂದರೆ ನೂರು ದಳಗುಳ ಕಮಲಗಳು ಶತ ಕಮಲೈ ಶತಪತ್ರೈಶ್ಚ ಆಮೇಲೆ ಶಂಕಾಕೃತಿಯುಳ್ಳ ಹೂಗಳು ಕೂಶಪುಷ್ಪಗಳು ದತ್ತೂರಿ ಹೂ ಆಮೇಲೆ ಮಂದಾರ ಕುಸುಮಗಳು ದತ್ತೂರ ಅಂದರೆ ಎಕ್ಕ ಎಕ್ಕದ ಹೂವುಗಳು ದತ್ ಮಂದಾರ ಕುಸುಮಗಳು ಲೆಕ್ಕದ ಒಂದು ಅರ್ಕಪುಷ್ಪ ಅದು ಬಹಳ ಅದು ಕೂಡ ವಿಶೇಷ ಸೂರ್ಯನಿಗೆ ಹಾಗೆ ಶಿವನಿಗೆ ತುಳಸಿ ದಳಗಳು ವಿಶೇಷವಾಗಿ ಬಿಲ್ಲೋಪತ್ರೆ ಇವುಗಳಿಂದ ಶಿವನನ್ನು ಅರ್ಚಿಸಬೇಕು ಮೇಲೆ ಹೇಳಿದಂಥ ಹೂಗಳಿಂದ ಅಂತ ಶಂಕರನನ್ನು ಮಿಗಿಲಾದ ಭಕ್ತಿಯಿಂದ ಪೂಜಿಸಬೇಕು ಪೂಜೆಯ ಪ್ರಯಾಮತ್ಯ ಶಂಕರಂ ಭಕ್ತ ವತ್ಸಲಂ ಸರ್ವಾಭಾವೆ ಅರ್ಪಣೀಯಂ ಶಿವಾಯವೇ ಯಾವುದೂ ಸಿಗದಿದ್ದ ಪಕ್ಷದಲ್ಲಿ ಬಿಲ್ಲೋಪತ್ರ ಒಂದರೆ ಪೂಜಿಸಬಹುದು ಶಿವನನ್ನು ಬಿಲ್ಲೋಪತ್ರಾರ್ಪಣೆಯವೂಜಾ ಪ್ರಸಿದ್ಧ ತಥ ಸುಗಂಧಚೂರ್ಣ ವೈ ವಾಸಿ ತೈಲ ಮುತ್ತಮಣ ಅರ್ಪಣೀಯಂಚ ವಿವಿಧ ಶಿವಾಯ ಪರಯ ಮುದ ಬಿಪತ್ರವೊಂದನ್ನು ಅರ್ಪಿಸಿದರೆ ಒಪ್ಪಿಸಿದರೆ ಎಲ್ಲ ಪೂಜೆಯನ್ನು ಮಾಡಿದಾಗ್ತದೆ ಬಳಿಕ ಸುಗಂಧಚೂರ್ಣವನ್ನು ಸುವಾಸನೆಯುಳ್ಳ ನಾನಾ ವಿಧವಾದ ತೈಲವನ್ನು ಕೂಡ ಪರಮ ಸಂತೋಷದ ಶಿವನಿಗೆ ಸಮರ್ಪಿಸಬೇಕು ತಥೋದು ಉಪ ಪ್ರಕರ್ತವ್ಯವು ಗುಗುಲ ಗುರುಭಿರ್ಮುಧ ಗುಗ್ಗುಲ ಅಗುರು ಗುಗ್ಗುಲ ಅಗುರು ಅಗುರುಭಿಹಿ ಮುಧ ಅಗುರು ಅಂದರೆ ಅಗುರು ಚಕ್ಕೆ ಅಗರು ಅಂತ ಹೇಳಿ ಹೇಳ್ತಾರೆ ಚಂದನ ಅಗುರು ಅದು ಸಂಸ್ಕೃತದಲ್ಲಿ ಶಬ್ದ ಅಗರ್ವುಡ್ ಅಂತ ಬರ್ತದೆ ಈಗ ಅದನ್ನ ಒಂದು ಕೃಷಿ ಇದೆ ಅಗರ್ ಅಂಥೇಳಿ ಪರಿಮಳಕ್ಕೆ ಅಂತಲೇ ಇರತಕ್ಕಂಥ ಒಂದು ವೃಕ್ಷ ಅದು ಹೀಗೆ ಬಹಳ ಸಂತೋಷದಿಂದ ಅಂದರೆ ಮುದಾ ಆನಂದದಿಂದ ಗುಗ್ಗುಳ ಅಗುರುಚಕ್ಕೆ ಇವುಗಳಿಂದ ಧೂಪವನ್ನು ಹೊತ್ತಿಸಬೇಕು ದೀಪೋ ದೇಯಸ್ತಸ್ತಸ್ಮೆ ಶಂಕರಾಯ ಘೃತಪ್ಲುತ ಬಳಿಕ ಶಂಕರನಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಅರ್ಘ್ಯಂ ದ್ಯಾನಸ್ತಸ್ಮೆ ಮಂತ್ರೇಣ ಅನೇನ ಭಕ್ತಿತಃ भावो भक्तिया वस्त्रेण मुखमाजन देह यशो दे भोगे चंकर भुक्ति मुक्ति गृहीवाघ्यम नमोस्तु ते नड़ी मंत्रे यशो दे भोगे चंकर भुक्तिमुक्तिलि गृहीघ्यम नमोस्तु ते ಓ ಶಂಕರನೇ ಈ ಅರ್ಘ್ಯವನ್ನು ಸ್ವೀಕರಿಸಿ ರೂಪವನ್ನು ಕೀರ್ತಿಯನ್ನು ಭೋಗವನ್ನು ಕೊಡು ಭಕ್ತಿಯನ್ನು ಮುಕ್ತಿಯನ್ನು ಅನುಗ್ರಹಿಸು ನಿನಗೆ ನಮಸ್ಕಾರ ಅಂತೇಳಿ ಹೇಳ್ತಾ ಈ ಮಂತ್ರದಿಂದ ಭಕ್ತಿಯುಕ್ತವಾಗಿ ಆತನಿಗೆ ಅರ್ಘ್ಯವನ್ನು ಕೊಡಬೇಕು ಆಮೇಲೆ ಬಟ್ಟೆಯಿಂದ ಮುಖಮಾರ್ಜನವನ್ನು ಮಾಡಬೇಕು ಶಿವನ ಮುಖವನ್ನು ಹೊರಸಬೇಕು ಅಂತೇಳಿ ಕರೆಯೇದ್ಭಾವತು ಭಕ್ತ ವಸ್ತ್ರೇಣ ಮುಖಮರ್ಜನ ತೋ ದೇಯ ಶಿವಾ ನೈವೇದ್ಯ ವಿವಿಧ ಶುಭಂ ಭಕ್ತಿಭಾವನೆಯಿಂದ ವಸ್ತ್ರವನ್ನು ತೆಗೆದುಕೊಂಡು ಮುಖವನ್ನು ಹೊರಸಿದ ನಂತರ ಆ ಶಿವನಿಗೆ ನಾನಾ ಬಗೆಯ ಶುಭಕರವಾದ ನೈವೇದ್ಯವನ್ನು ನಿವೇದಿಸಬೇಕು ತತಃ ಆಚವನ ಪ್ರೀತ್ಯ ಕರೆಯೇದ್ವಾ ವಿಲಂಬತಃ ತ ಶಿವಾಯ ತಾಂಬೂಲಂ ಸಾಂಗೋಪಾಂಗಂ ವಿಧಾಚಾರ ಬಳಿಕ ತತಹ ಆಚಮನಂ ಪ್ರೀತಿಯ ಕಾರೇತ್ವಾ ವಿಲಂಬತಃ ಅಂದರೆ ಕಾರಯೇತ್ವಾ ಅವಿಲಂಬತ ಸ್ವಲ್ಪ ವಿಳಂಬ ಮಾಡದೆ ಅಂದರೆ ಶುಭಕರವಾದ ನೈವೇದ್ಯವನ್ನು ನೈವೇದ್ಯಿಸಿದ ಕೂಡಲೇ ಪ್ರೀತಿಯಿಂದ ಆಚಮನವನ್ನು ಕೊಟ್ಟು ಅನಂತರ ನಾನಾ ಬಗೆಯ ಪರಿಕರಗಳಿಂದ ಕೂಡಿ ತಾಂಬೂಲವನ್ನು ಒಪ್ಪಿಸಬೇಕು ತತ್ ಶಿವ ತಾಂಬೂಲಂ ಸಾಂಗೋಪಾಂಗಂ ಅಂದರೆ ತಾಂಬೂಲಕ್ಕೆ ಕರ್ಪೂರ ಎಲೆ ಅಡಿ ಅಡಿಕೆ ಇದೆಲ್ಲ ತಾಂಬೂಲ ಅಂಗಗಳು ವಿಳಿಯದೆಲೆ ಹ್ಞೂ ಇದನ್ನೆಲ್ಲ ಸಮರ್ಪಿಸಬೇಕು ಕುರ್ಯಾಧಾರಾರ್ತಿಕಂ ಪಂಚವರ್ತಿ ಅನುಸಂಖ್ಯೆಯ ಕುರ್ಯಾಧಾರಾರ್ತಿಕಂ ಪಂಚವರ್ತಿ ಅನುಸಂಖ್ಯೆಯ ಪಾದಯೋಶ್ಚುರ್ವಾರಂ ದುಃಹೃತ್ೋ ನಾಭಿಮಂಡಲೇ ಬಳಿಕ ಸಂಖ್ಯಾನುಗುಣವಾಗಿ ಆರತಿಯನ್ನು ಎತ್ತುವಂಥದ್ದು ಭಗವಂತನಿಗೆ ಕುರಿಯಾದ ಆರಾರ್ತಿಕಂ ಪಂಚವರ್ತಿಕಾಂ ಅನುಸಂಖ್ಯೆಯ ಐದು ಬತ್ತಿಗಳುಳ್ಳ ಆರತಿಯನ್ನು ವರ್ತಿಕಾ ಅಂದರೆ ಬತ್ತಿ ಸಂಸ್ಕೃತದಲ್ಲಿ ವರ್ತಿಕಾ ಅಂತ ಬರ್ತದೆ ವರ್ತಿ ಬತ್ತಿ ಅಂತೇಳಿ ಅದರದ್ದೇ ತತ್ಸಮ ತದ್ಭವ ಸಂಸ್ಕೃತ ತದ್ಭವ ಹೀಗೆ ಐದು ಬತ್ತಿಗಳುಳ್ಳ ಆರತಿಯನ್ನು ಹಚ್ಚಿಕೊಂಡು ಏಕ ಪಾದಯೋಶ್ಚ ಚತುರ್ವಾರಂ ದ್ವಿಹ್ಕೃತು ನಾಭಿಮಂಡಲಿ ನೋಡಿ ಆರತಿ ಮಾಡುವಂಥ ಕ್ರಮ ಹೇಳ್ತಾರೆ ಐದು ಬತ್ತಿಗಳೊಳ ಆರತಿ ಆಗಬೇಕು ಅದನ್ನು ಕಾಲುಗಳ ಬಳಿ ನಾಲ್ಕು ಸಲ ಪಾದ ಪಾದದ ಬಳಿ ಪಾದಯೋಚ ಚತುರ್ವಾರಂ ದ್ವಿಹ್ಕೃತು ನಾಭಿಮಂಡಲಿ ಹೊಕ್ಕುಳು ನಾಭಿಯ ಹತ್ತಿರ ಎರಡು ಬಾರಿ ಏಕಕೃತ್ವೋ ಮುಖೇ ಸಪ್ತಕೃತ್ವ ಸರ್ವಾಂಗ ಏವಹ ಹಿ ಮುಖದ ಬಳಿ ಒಂದು ಸಾರಿ ಸರ್ವಾಂಗಗಳಲ್ಲಿಯೂ ಅಂದರೆ ಇಡೀ ಶರೀರಕ್ಕೆ ಕೆಳಗಿನ ಮೇಲೆ ದೊಡ್ಡ ವೃತ್ತದಲ್ಲಿ ಏಳು ಸಲ ಆರತಿಯನ್ನು ಬೆಳಗಿಸಬೇಕು ಅಂತ ಪಾದಗಳ ಬಳಿ ನಾಲ್ಕು ಸುತ್ತು ಬರಿಸುವಂಥದ್ದು ನಾಭಿಯ ಅಂದರೆ ಮಧ್ಯಭಾಗದಲ್ಲಿ ಎರಡು ಬಾರಿ ಮುಖದ ಬಳಿ ಒಂದು ಬಾರಿ ಸರ್ವಾಂಗಗಳಲ್ಲಿ ಅಂದರೆ ಸಂಪೂರ್ಣ ದೊಡ್ಡ ಆವೃತ್ತಿ ಮೇಲಿನ ಕಳಕ್ಕೆ ಆರತಿಯನ್ನು ಸುತ್ತು ಅದು ಏಳು ಬಾರಿ ಈ ರೀತಿ ಆರತಿಯನ್ನು ಬೆಳಗಿಸಬೇಕು ಅಂತ ಹೇಳ್ತಾರೆ ನಾಲ್ಕು ಎರಡು ಒಂದು ಆಮೇಲೆ ಏಳು ನೋಡಿ ಅದರದ್ದೇ ಒತ್ತು ಒಟ್ಟು ಮೊತ್ತಾದ ನಾಲ್ಕು ಪಾದ ಪಾದಗಳಿಗೆ ಎರಡು ನಾಭಿಯ ಮಟ್ಟದಲ್ಲಿ ಒಂದು ಮುಖಕ್ಕೆ ಅಲ್ಲಿ ಒಟ್ಟು ಏಳಾಯಿತು ಆ ಏಳು ಸಂಖ್ಯೆಯನ್ನು ಇಡೀ ಇದಕ್ಕೆ ಪುನಃ ಏಳು ಬಾರಿ ಸರ್ವಾಂಗ ಅಂದರೆ ತಲೆಯಿಂದ ಪಾದದವರೆಗೆ ದೀರ್ಘವಾಗಿ ಎತ್ತುವಂಥದ್ದು ಏಳಿಸುತ್ತ ಆ ರಥೆಯನ್ನು ನಾಲ್ಕು ಎರಡು ಒಂದು ಪ್ಲಸ್ ಕೂಡಿಸು ಏಳು ಹೀಗೆ ತಥೋಧ್ಯಾನಮ ಯಥೋಕ್ತ ವೈ ಕೃತ್ವ ಮಂತ್ರ ಮುದಿರೆಯೇತ್ ಆ ಧ್ಯಾನ ಯಥೋಕ್ತಂ ಯಥೋಕ್ತ ವಿಧಿ ಹೇಗೆ ಹೇಳಲ್ಪಟ್ಟಿದೆ ಹಾಗೆ ಧ್ಯಾನ ಮಾಡಬೇಕು ಅಂತ ಧ್ಯಾನ ಮಾಡಿ ಮಂತ್ರಮುದೀರೆಯೇತ್ ಮಂತ್ರವನ್ನು ಹೇಳಬೇಕು ವಿವೇಕಿಯಾದವನು ತಾನು ತಿಳಿದ ಮಟ್ಟಿಗೆ ನಿಯತವಾದ ಸಂಖ್ಯೆಗೆ ಅನುಗುಣವಾಗಿ ನನಗೆ ಗುರು ಉಪದೇಶವಿತ್ತಂತೆ ಆ ಮಂತ್ರಜಪವನ್ನು ಮಾಡಬೇಕು ಯಾವುದು ಯಥಾಸಂಖ್ಯಂ ಯಥಾ ಜ್ಞಾನ ಕುರ್ಯಾನ್ ಮಂತ್ರವಿಧಿ ನರಃ ಗುರು ಉಪದಿಷ್ಟಮಾರ್ಗೇಣ ಕೃತ್ ಮಂತ್ರಜಪ ಸುಧೀ ಆರತಿ ಆದ್ಮೇಲೆ ಮಂತ್ರಜಪ ಅಂತೇಳಿ ಹೇಳ್ತಾರೆ ಗುರು ಉಪದಿಷ್ಟಮಾರ್ಗೇಣ ಕೃತ್ ಮಂತ್ರ ಮುದೀರಯೇತ್ ಯಥಾಸ್ಯಂ ಯಥಾ ಜ್ಞಾನ ಕುರ್ಯಾನ್ ಮಂತ್ರವಿಧಿ ನರಹ ಅಂತೇಳಿ ಪುನಃ ಹೇಳ್ತಾರೆ ಅದನ್ನು ಸ್ತೋತ್ರೈರ್ ನಾನಾ ವಿಧೈ ಪ್ರೀತಿಯ ಸ್ತುವೀತ ವೃಷಭಧ್ವಜ್ ತತಃ ಪ್ರದಕ್ಷಿಣಾಂ ಕುರ್ಯಾತ್ ಶಿವಚ ಶನೈಶ್ ಶನೈ ನಾನಾ ವಿಧವಾ ಸ್ತೋತ್ರಗಳನ್ನು ಹೇಳುತ್ತಾ ವೃಷಭಧ್ವಜನಾದ ಶಿವನನ್ನು ಮಾಡಬೇಕು ಆಮೇಲೆ ಮೆಲ್ಲಗ ನಿಧಾನವಾಗಿ ಶಿವನಿಗೆ ಪ್ರದಕ್ಷಿಣೆಯನ್ನು ಮಾಡಬೇಕು ತತಃ ಪ್ರದಕ್ಷಿಣಾಂ ಕುರ್ಯಾತ್ ಶಿವಚ ಶನೈಶ್ ಶನೈ ಮೆಲ್ಲ ಮೆಲ್ಲನೆ ಶನೈಶ್ಚರ ಅಂದರೆ ಮೆಲ್ಲನೆ ಮಂದಗತಿಯ ಮಂದವಾಸರ ಅಂತ ಹಾಗೆ ಬಂದದ್ದು ಶನಿಗೆ ಶನಿವಾರಕ್ಕೆ ಹಾಗೆಯೇ ನಿಧಾನ ಅನ್ನುವ ಅರ್ಥ ಶನೈ ಅಂದರೆ ಶನೈಶ್ ಶನೈ ನಿಧಾನವಾಗಿ ಮೆಲ್ಲ ಮೆಲ್ಲನೆ ಪ್ರದಕ್ಷಿಣೆಯನ್ನು ಮಾಡಬೇಕು ಗಡಿಬಿಡಿಯಲ್ಲೆಲ್ಲ ನಮಸ್ಕಾರರ್ಯಾತ್ ಸಾಷ್ಟಾಂಗ್ ವಿಧಿವತ್ ಪುಮಾನ್ ತತಃಪುಷ್ಪಾಂಜಲಿರ್ದೇಜೋ ಮಂತ್ರೇಣ ಅನೇನ ಭಕ್ತಿ ಬೆಳಗ್ಗೆ ವಿಧ್ಯುಕ್ತವಾಗಿ ಎದೆ ತಲೆ ದೃಷ್ಟಿ ಮನಸು ಶದ್ಧೆ ಕಾಲು ಕೈ ಕಿವಿ ಎಂಬ ಅಷ್ಟಾಂಗಗಳಿಂದಲೂ ಕೂಡಿದಂತಹ ನಮಸ್ಕಾರಗಳನ್ನು ಮಾಡಿದ ಮೇಲೆ ನೋಡಿ ಅಷ್ಟಾಂಗಗಳು ಯಾವುದಿಲ್ಲ ಅಂತೇಳಿ ಹೇಳ್ತಾರೆ ಎದೆ ತಲೆ ದೃಷ್ಟಿ ಮೂರಾಯಿತು ನಾಲ್ಕನೇದು ಮನಸ್ಸು ಐದನೇದು ಶ್ರದ್ಧೆ ಆರನೇದು ಕಾಲು ಏಳನೇದು ಕೈ ಎಂಟನೇದು ಕಿವಿ ಹೀಗೆ ಅಷ್ಟಾಂಗಗಳಿಂದ ಕೂಡಿದಂಥ ನಮಸ್ಕಾರ ಇವುಗಳನ್ನು ಇದನ್ನ ಮಾಡಿ ಈ ಕೆಳಗಿನ ಮಂತ್ರದಿಂದ ಭಕ್ತಿಯುಕ್ತನಾಗಿ ಶಿವನಿಗೆ ಸಂತೋಷವಾಗಲೆಂದು ಎಂದು ಶಂಕರನಿಗೆ ಪುಷ್ಪಾಂಜಲಿಯನ್ನು ಇಯ್ಯಬೇಕು ಶಂಕರಾಯ ಪರೇಶಾಯ ಶಿವಸಂತೋಷ ಹೇತವೆ ಅಜ್ಞಾನಾದ್ಯ ದಿವಾಕ್ ಜ್ಞಾನಾಧ್ಯ ಪೂಜಾದಿ ಅಜ್ಞಾಧ್ಯ ಸಫಲಂ ಕೃಪ ಕೃಪೆಯ ತವ ಶಂಕರ ತಾವಕಸ್ತದಗತಾಸ್ತ್ವಚಿಹಂ ಸದಾ ಮೃಡ ಇಗೌರೀಶೂತನಾಥ ಪ್ರಸೀದ ಮೇ ಭೂಮೌ ಸ್ಖಲಿತ ಪದ ಭೂಮಿರೇವಲಂಬನ ಓ ಶಂಕರ ಜ್ಞಾನಪೂರ್ವಕವಾಗಿಪೂರ್ವಕವಲ್ಲೇ ತಿಳಿದೋ ತಿಳಿಯದೆಯೋ ನಾನು ಮಾಡಿದ ಪೂಜೆ ಮೊದಲಾದ ಬಳಿ ಯಾವ ಯಾವ ಕ್ರಿಯಾ ಕಲಾಪಗಳಿವೆಯೋ ಅವೆಲ್ಲವೂ ಕ್ರಿಯಾಲೋಪಗಳೇನಾಗಿದೆಯೋ ಅವುಗಳೆಲ್ಲವೂ ಹೋಗಿ ನಿನ್ನ ದಯೆಯಿಂದ ಪೂಜೆಯು ಸಫಲವಾಗಲಿ ಅಜ್ಞಾನಾಧ್ಯವಾ ಜ್ಞಾನಾಧ್ಯ ಯತ್ ಪೂಜಾಧಿಕೃತ ತದಸ್ತು ಸಫಲಂ ಅದು ಸಫಲವಾಗಲಿ ಕೃಪಾ ತವ ಶಂಕರ ನಿನ್ನ ಕೃಪೆಯಿಂದ ತಾವಕಃ ತ್ವದಗತ ಪ್ರಾಣ ತ್ವಚಿತ್ತ ಅಹಂ ತಾವಕಃ ನಾನು ನಿನ್ನವನು ಎಲೆ ಕೃಪಾಡುವೆ ಯಾವಾಗಲೂ ನಾನು ನಿನ್ನವನು ತ್ವದ್ಗತ ಪ್ರಾಣಃ ನನ್ನ ಪ್ರಾಣಗಳೆಲ್ಲವೂ ನಿನ್ನಲ್ಲಿ ನೆನೆಸಿವೆ ನಿನ್ನಲ್ಲೇ ಗತವಾಗಿವೆ ನನ್ನ ಪ್ರಾಣಗಳು ತ್ವಚ್ಚಿತ್ತ ಅಹಂ ನನ್ನ ಮನಸ್ಸೆಲ್ಲವೂ ನಿನ್ನನ್ನೇ ನೆನೆಯುತ್ತಾ ಇದೆ ನಿನ್ನ ಚಿತ್ತ ನಿನ್ನ ಬಗೆಗಿನ ಚಿಂತನೆಯಲ್ಲೇ ಇದೆ ನನ್ನ ಚಿತ್ತವು ತ್ವಚ್ಛಿತ್ತ ಅಹಂ ಸದಾ ಮೃಡ ಶಿವನೇ ಸುಖವನ್ನು ಕೊಡುವವನೇ ಮೃಡಯ ಅಂದರೆ ಸುಖವನ್ನುಂಟು ಮಾಡುವಂಥೇಳಿ ಹಾಗೆ ಮೃಡ ಅಂತೇಳಿದರೆ ಸುಖವನ್ನು ಕೊಡುವವ ಅಂಥೇಳಿ ಇದು ವಿಜ್ಞಾನ ಗೌರೀಶ ಭೂತನಾಥ ಪ್ರಸೀದವೇ ಓ ಗೌರಿ ಎಂದು ತಿಳಿದು ಯಾವುದು ಮನಸ್ಸೆಲ್ಲ ನಿನ್ನೇ ನತಾ ಇದೆ ನನ್ನ ಪ್ರಾಣಿಗಳಿಂದ ನಿನ್ನೇ ನೆಲೆಸಿದೆ ನಾನು ನಿನ್ನವನು ಇಲ್ಲಿ ಕೃಪಾಡುವೆ ಅಂತೇಳಿ ತಿಳಿದು ಓ ಗೌರಿ ಪತಿಯೇ ಭೂತನಾಥನೇ ಗೌರೀಶ ಭೂತನಾಥ ಪ್ರಸೀದವೇ ನನ್ನಲ್ಲಿ ಪ್ರಸನ್ನನಾಗು ಭೂಮವು ಸ್ಖಲಿತ ಪಾದಾನಾಂ ಭೂಮಿಗೆವ ಅವಲಂಬನಂ ನೆಲದ ಮೇಲೆ ನಡೀತಾ ಜಾರಿ ಬಿದ್ದು ಬಿಟ್ಟವನಿಗೆ ಹೇಗೆ ನೆಲವೇ ಅವಲಂಬನವೋ ಅದಕ್ಕಿಂತ ಕೆಳಗೆ ಅಂದರೆ ಬೇರೆ ಆಧಾರ ಇಲ್ಲ ಭೂಮಿಯಲ್ಲಿ ಎಡವಿ ಭೂಮಿಗೆ ಬೀಳ್ತಾನೆ ಹಾಗಾಗಿ ಎಡವಿದ್ದು ಭೂಮಿಯಲ್ಲೇ ಆದರೂ ಕೂಡ ಭೂಮಿ ಅದಕ್ಕೆ ಆಧಾರವನ್ನು ಕೊಡುತ್ತದೆ ಬಿದ್ದವನಿಗೆ ಅದೇ ರೀತಿಯಲ್ಲಿ ನಿನ್ನಲ್ಲಿ ನಾನು ಅಪರಾಧ ಮಾಡಿದರೂ ನೀ ಗತಿ ನೀನೇ ಅದನ್ನು ಸರಿ ಮಾಡಬೇಕು ಅಥವಾ ಕ್ಷಮಿಸಬೇಕು ನೀನಲ್ಲದೆ ಬೇರೆ ಯಾರು ಗತಿ ಇಲ್ಲ ನನ್ಯಗತಿಕನು ಅಂತೇಳಿ ಹೇಳ್ತಾರೆ ನ ತ್ವಯಿ ಜಾತ ಅಪರಾಧಾಂ ತ್ವೇವ ಶರಣಂ ಪ್ರಭೋ ಇತ್ಯಾದಿ ಬಹು ವಿಜ್ಞಪ್ತಿ ಸಮ್ಯಕ್ ವಿಧಾನತ ಈ ಪ್ರಕಾರ ಬಹಳ ಭಿನ್ನಗಳನ್ನು ಮಾಡಿಕೊಂಡು ಪುಷ್ಪಾಂಜಲಿ ಸಮರ್ಪ್ಯ ಪುನಃ ಕುರ್ಯಾನ್ ಅತಿಮೂ ವಿಧಿಪೂರ್ವಕವಾಗಿ ಪುಷ್ಪಾಂಜಲಿ ಸಮರ್ಪಿಸಿ ಪುನಃ ಪುನಃ ನಮಸ್ಕಾರವನ್ನು ಮಾಡಬೇಕು ಪುಷ್ಪಾಂಜಲಿ ಸಮರ್ಪ್ಯ ಪುನಃಕುರ್ಯಾತಿ ಮುಹು ನತಿ ನಮಸ್ಕಾರ ಮುಹು ಅಂದರೆ ಪುನಃ ಮುಹುರ್ಮುಹು ಅಂದರೆ ಪುನಃಪುನಃ ಸ್ವಸ್ಥಿ ಗಚ್ಚ ದೇವೇ ಪರಿಯುತಃ ಪ್ರಭೋ ಓ ಪ್ರಭು ಎ ದೇವದೇವನೇ ನಿನ್ನ ಪರಿವರಸಮೇತನಾ ಈಗ ನಿನ್ನ ನಿವಾಸ ಗಚ್ಚ ದೇವರಿಯಯುತ ಪ್ರಭೋ ಪೂಜಾಕಾಲೆ ಪುನರ್ನಾಥ ತ್ವ ತ್ವಯಾಗತವ್ಯ ಆಧರಾತ್ ನಾಥನೇ ಪರಮೇಶ್ವರನೇ ನಾನು ಪುನಃ ಪೂಜೆ ಮಾಡುವಾಗ ನನ್ನಲ್ಲಿ ಅಭಿಮಾನಿ ಬಿಟ್ಟು ನೀನು ಮರಳಿ ದಯ ಮಾಡಬೇಕು ಇದು ಮನೆಯಲ್ಲಿ ಪೂಜೆ ಮಾಡುವಾಗ ಹೀಗೆ ದೇವಸ್ಥಾನದಲ್ಲಿ ಹೀಗೆ ಇಲ್ಲ ಅಂದರೆ ವಿಸರ್ಜನೆ ಇಲ್ಲ ಆವಾಹನ ವಿಸರ್ಜನೆ ಇಲ್ಲ ಅಲ್ಲಿ ಸದಾ ಪ್ರಾಣ ಪ್ರತಿಷ್ಠೆ ಪ್ರತಿಷ್ಠೆ ಆಗಿರ್ತದೆ ಅಲ್ಲಿ ಅಲ್ಲೇ ಇರ್ತಾನೆ ದೇವರು ಇಲ್ಲಿ ಮನೆಯಲ್ಲಿ ಆಗುವಾಗ ನಾವು ಆವಾಹನ ಮಾಡಬೇಕು ಪೂಜೆ ಆರಂಭದಲ್ಲಿ ಕಟ್ ಸ್ವಾಗತಿಸುವಂಥದ್ದು ಕರೆಯುವಂಥದ್ದು ಪೂಜೆ ಕೊನೆಯಲ್ಲಿ ವಿಸರ್ಜನೆ ಮಾಡುವಂಥ ಕಳಿಸಿಕೊಡುವಂಥದ್ದು ಈ ರೀತಿಯ ಕ್ರಮ ಇದೆ ಮನೆಯಲ್ಲಿ ಯಾಕಂದರೆ ಅದು ಚರಲಿಂಗ ಮನೆಯಲ್ಲಿ ಇರ್ತಕ್ಕಂಥದು ಸ್ಥಿರವಾದದಲ್ಲ ದೇವಾಲಯದಲ್ಲಿ ಸ್ಥಿರವಾದ ಲಿಂಗ ಇರ್ತದೆ ಒಂದು ಕಡೆ ಪ್ರತಿಷ್ಠೆಯಾಗಿರ್ತದೆ ಹಾಗಾಗಿ ಅಲ್ಲಿ ಸದಾ ನೆಲೆಸಿರ್ತಾನೆ ಅಂತ ಇದರಲ್ಲಿ ಸಂಚರಿಸ್ತಾ ಇರ್ತಾನೆ ಎಲ್ಲೆಲ್ಲೂ ಹಾಗಾಗಿ ಚರ ಹೀಗೆ ಭಕ್ತವಸ್ತ್ರ ಶಂಕರನ್ನು ಬಹುವಾಗಿ ಪ್ರಾರ್ಥಿಸಿ ಬೀಳ್ಕೊಡಬೇಕು ಇದು ಸಂಪ್ರಾರ್ಥ ಬಹು ಬಹುಶಃ ಶಂಕರಂ ಭಕ್ತವತ್ಸಲ ವಿಸರ್ಜೆಯೇತ್ ಸ್ವೃದೇ ತದಪೋ ಮೂರ್ಧಿ ವಿನ್ಯಸೇತ್ ಆಮೇಲೆ ಆ ತೀರ್ಥೋದಕವನ್ನು ತನ್ನ ಎದೆಯ ಮೇಲೂ ತಲೆ ಮೇಲೂ ಪ್ರೋಕ್ಷಿಸಿಕೊಳ್ಳಬೇಕು ಶಂಕಮಧ್ಯ ಅಂ ಭ್ರಮಿತಕೇಶವೋಪರಿ ಅಂಗಲಗ್ನ ಮನುಷ್ಯಾಯುತೇದಂತೆ ಹೇಳ್ತಾ ಶಂಕತೀರ್ಥವನ್ನು ತೀರ್ಥೋದಕ ಅಥವಾ ಈ ಅಭಿಷೇಕ ಮಾಡಿದ ತೀರ್ಥವನ್ನು ಇವನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಇೋಕ್ತೇಣ ಮುನೆಯ ಶಿವಪೂಜನೆ ಮುಕ್ತಿ ಮುಕ್ತಿಪ್ರದಂ ಚಮನ್ಯಚೋತು ಅರ್ಹ ಎಲೆಗೆ ಋಷಿಗಳಿರಾ ಈ ರೀತಿ ಭಕ್ತಿಯನ್ನು ಮುಕ್ತಿಯನ್ನು ಕೊಡತಕ್ಕಂಥ ಶಿವಪೂಜಾ ಕ್ರಮವನ್ನು ನಿಮಗೆ ಸಂಪೂರ್ಣವಾಗಿ ಹೇಳಿದ್ದೇನೆ ಇನ್ನೇನನ್ನು ಕೇಳಬೇಕು ಅಂತೇಳಿದ್ದೀರಿ ಕೇಳಿ ಅಂಥೇಳಿ ಬ್ರಹ್ಮ ಅಂದರೆ ಸೂತ ಮನೆಗಳು ಶ್ರವಣಕಾದಿಗಳಿಗೆ ಹೇಳ್ತಾರೆ ಋಷಿಗಳಿಗೆ ಯಾವುದನ್ನು ಹೇಳ್ತಾರೆ ಬ್ರಹ್ಮನು ಚತುರ್ಮುಖ ಬ್ರಹ್ಮನು ದೇವತೆಗಳಿಗೂ ಋಷಿಗಳಿಗೂ ಬ್ರಹ್ಮಲೋಕದಲ್ಲಿ ಏನು ಕೇಳಿದಾನೋ ಅದನ್ನೇ ಸೂತ ಮುನಿಗಳು ಇಲ್ಲಿ ಕೇಳ್ತಾ ಇದ್ದಾರೆ ಋಷಿಗಳತ್ರ ಇಲ್ಲಿಗೆ ಇತಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯ ರುದ್ರ ಸಂಹಿತಾಂ ಪ್ರಥಮ ಖಂಡೇ ಸೃಷ್ಟಿ ಉಪಾಖ್ಯಾನೇ ಶಿವಪೂಜಾವರ್ಣನೋ ನಾಮ ತ್ರಯೋದಶೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾದ ರುದ್ರಸಂಹಿತಿಯಲ್ಲಿ ಮೊದಲನೇ ಖಂಡವಾದ ಸೃಷ್ಟಿ ಉಪಾಖ್ಯಾನದಲ್ಲಿ ಶಿವಪೂಜಾವರ್ಣನ ಎನ್ನತಕ್ಕಂಥ ಹದಿಮೂರನೇ ಅಧ್ಯಾಯವು ಮುಗಿಯಿತು ಹರೇ ರಾಮ ಓಂ ತತ್ ಶಿರ್ಪಣಮಸ್ತ